ದೇವರನ್ನ ಸರ್ವೋತ್ತಮನೆಂಬುದಾಗಿ ನಂಬುವುದಿಲ್ಲ ಯದಿನಾಮ ಪರೋ ನ ಭೇತ್ಸರಿ ಅವನು ಸರ್ವೋತ್ತಮನಾಗದಿದ್ದರೆ ಕಥಮ ಜಗದೇ ತೂ ನಾವೆಲ್ಲ ಅವನ ಅಧೀನರಾಗಿರುವುದಕ್ಕೆ ಹೇಗೂ ಸಾಧ್ಯ ನಾವು ಅವನ ಅಧೀನರಾಗಿರುವ ಅಗತ್ಯವೂ ಇಲ್ಲವಲ್ಲ ಇಲ್ಲದಿದ್ದರೆ ಯದಿನಾಮ ನತಸ್ಯ ವಶೇ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೆ ನಿನೇ ಸ್ವತಂತ್ರನಾದ ಪಕ್ಷದಲ್ಲಿ ನಿನಗೆ ನಿತ್ಯದಲ್ಲಿಯೂ ಯಾಕೆ ಸುಖ ಇಲ್ಲ ಏಕೆ ನಾನಾ ತರಹದ ದುಃಖಗಳು ನಿನಗೆ ಒದಗಿ ಬರ್ತವೆ ಹಾಗಾದರೆ ನೀನು ಇನ್ನೊಬ್ಬರ ಅಧೀನನಾಗಿದ್ದೀ ಅಧೀನನಾಗಿದ್ದರೆ ನೀನು ನೀಚ ಯಾರ ಅಧೀನವೋ ಅವನು ನಿನಗಿಂತಲೂ ಉತ್ತಮ